ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುಯಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ ಹಿಂದಿನ ಶ್ಲೋಕದಲ್ಲಿ ಧ್ಯಾನಕ್ಕೆ ಅನುಕೂಲ ಆಗುವಂಥ ಮನಸ್ಥಿತಿಗೆ ಮನಪ್ರಸಾದ ಅಂತ ತಿಳಿಸಿದರು ಇದರಿಂದ ಧ್ಯಾನ ಧ್ಯಾನದಿಂದ ಅಪರೋಕ್ಷ ಹೀಗೆ ಇಂದ್ರಿಯದಿಂದ ತಾತ್ಕಾಲಿಕ ಫಲ ಅನ್ನೋದು ಮನಃ ಪ್ರಸಾದ ಅಂತಿಮ ಫಲ ಅಂತಂದರೆ ಧ್ಯಾನ ಅಂತ ಈ ಮನಃ ಪ್ರಸಾದ ಸಿದ್ಧಿಸಿದರೆ ಅದರಿಂದ ಮುಂದೇನಾಗುತ್ತೆ ಅನ್ನೋ ಪ್ರಶ್ನೆಗೆ ಅರವತ್ತೈದನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾನೆ ಪ್ರಸಾದೇ ಸರ್ವ ದುಃಖಾನ ಹಾನಿರಸ್ಯೋಪಜಾಯತೆ ಪ್ರಸನ್ನಚೇತ ಸೋ ಹ್ಯಶು ಬುದ್ಧಿ ಪರ್ಯವತಿಷ್ಠತಿ ಇಲ್ಲಿ ಅಸ್ಯ ಅಂದ್ರೆ ಮನಪ್ರಸಾದವನ್ನು ಪಡೆದಿರ್ತಕ್ಕಂಥ ಸಾಧಕನಿಗೆ ಆಶು ಶು ಅಂದರೆ ಶೀಘ್ರದಲ್ಲಿ ಅಥವಾ ಕೂಡಲೇ ಬುದ್ಧಿ ಬ್ರಹ್ಮ ಪರೋಕ್ಷ ಜ್ಞಾನವು ಸರಿಯಾಗಿ ಆಗತ್ತೆ ಆದ್ದರಿಂದ ಅಸ್ಯ ಅಂತಹ ಪರೋಕ್ಷ ಜ್ಞಾನಿಗೆ ಸಮಸ್ತ ದುಃಖ ಪರಿಹಾರ ಅನ್ನೋದು ಇದು ಹೇಗೆ ಹೇಳಿದರು ಅಂದರೆ ಈ ಈ ವಿಷಯ ತರತಿ ಶೋಕಮ್ ಆತ್ಮವಿತ್ತನ ಶ್ರುತಿಯಲ್ಲಿ ತಿಳಿಸಿರುವಂಥದ್ದನ್ನು ಹೇಳ್ತಾರೆ ಈ ಶ್ಲೋಕದಲ್ಲಿ ಮನಪ್ರಸಾದದ ಫಲ ಅಪರೋಕ್ಷ ಜ್ಞಾನ ಅಂತ ಇಷ್ಟೇ ಹೇಳಿದರೆ ಆದರೆ ಅದ್ರ ಜೊತೆಗೆ ಅಪರೋಕ್ಷ ಜ್ಞಾನದಿಂದ ಆಗ್ತಕ್ಕಂಥ ಫಲವನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಅದನ್ನು ಹೇಳುವಂತಹ ಅವಶ್ಯಕತೆ ಕಾರಣ ಏನಿತ್ತು ಅಂತ ಮತ್ತಿನ್ನೊಂದು ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಹಿಂದೆ ಐವತ್ತನೇ ಶ್ಲೋಕದಲ್ಲಿ ಹೇಳಿದಾಗ ಬುದ್ಧಿಯುಕ್ತೋ ಜಹಾತೀಹ ಇಲ್ಲಿ ಅಪರೋಕ್ಷ ಜ್ಞಾನದಿಂದ ಅನಿಷ್ಟ ಪುಣ್ಯ ಮತ್ತು ಪಾಪ ಅನ್ನೋದು ನಾಶ ಆಗತ್ತೆ ಅಂತ ಹೇಳಿದರು ಅಂದರೆ ಅಪರೋಕ್ಷ ಜ್ಞಾನದ ಫಲ ಪುಣ್ಯ ಪಾಪಗಳ ನಾಶ ಇದೊಂದು ಫಲನೇ ಅಲ್ಲ ಸುಖಪ್ರಾಪ್ತಿ ದುಃಖ ಪರಿಹಾರಗಳು ಮಾತ್ರ ನಾವು ಬಯಸ್ತಕ್ಕಂಥ ಫಲಗಳು ಪುಣ್ಯ ಪಾಪಗಳ ನಾಶ ಸುಖಪ್ರಾಪ್ತಿಯೂ ಅಲ್ಲ ಹೀಗಿರಬೇಕಾದ್ರೆ ಅದನ್ನು ಜ್ಞಾನದ ಪ್ರಯೋಜನ ಅಂತ ನಾವು ಹೇಗದನ್ನು ಗಣನೆಗೆ ತಗೊಳ್ಳೋದು ಪರಿಗಣನೆ ಮಾಡೋದು ಅಂತ ಪ್ರಶ್ನೆ ಈ ಸಂಶಯದ ಪರಿಹಾರಕ್ಕಾಗಿ ಈ ಶ್ಲೋಕದಲ್ಲಿ ದುಃಖನಾಶವೇ ಜ್ಞಾನದ ಫಲ ಅಂತ ತಿಳಿಸ್ತಾರೆ ಅದರರ್ಥ ಹೇಳದಂಕೆ ಹೇಳದಂತೆ ಪಾಪನಾಶ ಆದರೆ ಪಾಪದ ಫಲವಾಗಿರ್ತಕ್ಕಂಥ ದುಃಖ ಅನ್ನೋದು ಬರೋದಿಲ್ಲ ಅನ್ನೋದನ್ನು ಈ ಶ್ಲೋಕದಲ್ಲಿ ಕೃಷ್ಣ ನಮಗೆ ಮತ್ತಷ್ಟು ಸ್ಪಷ್ಟವಾಗೇ ತಿಳಿಸ್ತಾನೆ ಆದ್ದರಿಂದ ಇಲ್ಲಿ ಹೇಳ್ತಕ್ಕಂಥ ವಿಷಯ ಅಪ್ರಸ್ತುತ ಅಸಂಗತ ಅನ್ನೋದಲ್ಲ ಅಂತ ತಿಳಿಸ್ತಾರೆ ಇಂದ್ರಿಯಗಳನ್ನು ನಿಗ್ರಹ ಮಾಡೋದು ಅಂತಂದರೆ ಅವುಗಳನ್ನು ಹಿಂಸೆ ಮಾಡೋದು ಅಂತ ಸರ್ವತ ಅರ್ಥ ಮಾಡ್ಕೋಬಾರ್ದು ಅವುಗಳ ಶಕ್ತಿಯನ್ನು ಕುಂಠಿತಗೊಳಿಸೋದು ಕೂಡ ಅಲ್ಲ ಹಾಗಾದ್ರೆ ಏನು ಇಂದ್ರಿಯ ನಿಗ್ರಹ ಅಂತಂದರೆ ಇಂದ್ರಿಯಗಳನ್ನು ಯೋಗ್ಯ ರೀತಿಯಿಂದ ಬಳಸೋದ್ರಿಂದ ಯೋಗ್ಯ ವಿಷಯಗಳ ಕಡೆಗೆ ಅವುಗಳನ್ನು ಹರಿಸೋದ್ರಿಂದ ನಾವು ಇಂದ್ರಿಯ ನಿಗ್ರಹವನ್ನು ಸಾಧಿಸಿದಂತೆ ಆಗತ್ತೆ ಅಥವಾ ತಿಳಿಸ್ತಾರೆ ಅದಕ್ಕೊಂದು ದೃಷ್ಟಾಂತ ಕೊಡೋದಾದರೆ ಅಲರ್ಕಾ ಅಂತ ಒಬ್ಬ ರಾಜ ಅವನು ಇಂದ್ರಿಯಗಳನ್ನು ಗೆಲ್ಲಬೇಕು ಅಂತ ಬಾಣಗಳಿಂದ ಒಂದೊಂದಾಗಿ ತನ್ನ ಇಂದ್ರಿಯಗಳನ್ನು ಕತ್ತರಿಸೋದಕ್ಕೆ ಆರಂಭಿಸ್ತಾನೆ ಆಗ ಆಯಾ ಇಂದ್ರಿಯಗಳ ಅಭಿಮಾನಿ ದೇವತೆಗಳು ಆ ರಾಜನ ಈ ಹುಚ್ಚು ಕೆಲಸವನ್ನು ತಡೆದು ಹೀಗೆ ಇಂದ್ರಿಯಗಳನ್ನು ಕತ್ತರಿಸೋದ್ರಿಂದ ನಿನಗೇನೂ ಸಾಧನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಉದಾಹರಣೆಗೆ ಕಿವಿ ಈ ಶ್ರವಣೇಂದ್ರಿಯವನ್ನು ಕತ್ತರಿಸಿದ್ರೆ ಅಥವಾ ಕಣ್ಣು ಕಿತ್ತು ಬಿಸಾಕಿದರೆ ನೀನು ಕೇಳೋದಾಗಲಿ ನೋಡೋದಾಗಲಿ ಹೇಗೆ ತಾನೇ ಸಾಧ್ಯ ಆಗತ್ತೆ ಅಂತ ಅಭಿಮಾನಿ ದೇವತೆಗಳು ಅಲರ್ಕರಾಜನನ್ನು ಪ್ರಶ್ನೆ ಮಾಡ್ತಾ ಆದ್ದರಿಂದ ಶ್ರವಣ ದರ್ಶನ ನೀನು ವಂಚಿತನಾಗ್ತೀಯ ಸಾಧನಕ್ಕೆ ಬೇಕಾಗಿರ್ತಕ್ಕಂಥ ಉಪಕರಣ ಅಥವಾ ಇಂದ್ರಿಯಗಳನ್ನೇ ನಾಶ ಮಾಡ್ತಾ ಇದು ನಿನ್ನ ಮೂರ್ಖತನ ಅಂತ ಆ ಇಂದ್ರಿಯಾಭಿಮಾನಿ ದೇವತೆಗಳು ಅವನಿಗೆ ಹೇಳುತ್ತಾರೆ ಇಂದ್ರಿಯಗಳನ್ನು ಹೀಗೆ ಕತ್ತರಿಸಿ ಕಿತ್ತು ಒಗೆಯೋದ್ರಿಂದ ಯಾವ ಜ್ಞಾನ ಸತ್ಕರ್ಮಗಳಿಗೂ ಅವಕಾಶ ಆಗದೇ ಇದ್ದಂಗೆ ನಿನ್ನ ಜೀವನವೇ ವ್ಯರ್ಥ ಆಗತ್ತೆ ಯೋಗ್ಯ ರೀತಿಯಲ್ಲಿ ಇಂದ್ರಿಯಗಳು ಪ್ರವೃತ್ತಿ ಮಾಡೋದೇ ನಿಜವಾದ ಇಂದ್ರಿಯ ನಿಗ್ರಹ ಅಂತಿಳಿಸ್ತಾರೆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಈ ರೀತಿಯಾಗಿ ತತ್ವಾಭಿಮಾನಿ ದೇವತೆಗಳು ಅಲರ್ಕ ರಾಜನಿಗೆ ಇಂದ್ರಿಯ ನಿಗ್ರಹ ಏನು ಅನ್ನೋದನ್ನು ಚೆನ್ನಾಗಿ ಮನದಟ್ಟಾಗುವಂತೆ ಬೋಧನೆಯನ್ನು ಮಾಡ್ತಾರೆ ಒಟ್ಟಿನಲ್ಲಿ ಇಂದ್ರಿಯ ನಿಗ್ರಹದಿಂದ ಮನೋ ನಿಗ್ರಹ ಅಥವಾ ಮನೋನಿರೋಧದಿಂದ ಧ್ಯಾನದ ಮಾರ್ಗದಲ್ಲಿ ಮುಂದೆ ನಡೆದು ಅದರಿಂದ ಅಪರೋಕ್ಷ ಅವರು ಮೋಕ್ಷವನ್ನು ಪಡ್ಕೊತಾರೆ ಇದನ್ನು ನ ಚ ಅಮುಕ್ತಸ್ಯ ಭಾವನಾ ನ ಹೇಳಿದ ಪರಮಾತ್ಮ ಬ್ರಹ್ಮ ಬೇಕಾದದ್ದು ಶ್ರವಣ ಮನನ ಸಹಿತವಾಗಿರ್ತಕ್ಕಂಥ ಧ್ಯಾನ ಇವುಗಳಿಂದಲೇ ಅಪರೋಕ್ಷ ಜ್ಞಾನ ಬರುವಾಗ ಅನಾವಶ್ಯಕವಾಗಿರ್ತಕ್ಕಂಥ ಈ ಮನಪ್ರಸಾದ ಏಕೆ ಬೇಕು ಅಂತ ಮತ್ತಿನ್ನೊಂದು ಪ್ರಶ್ನೆ ಉದ್ಭವ ಆಯಿತು ಶ್ರವಣ ಮನನಸಹಿತವಾಗಿರ್ತಕ್ಕಂಥ ಧ್ಯಾನ ಇವುಗಳಿಂದ ಅಪರೋಕ್ಷ ಜ್ಞಾನ ಬರುತ್ತೆ ಅನ್ನೋದು ನಿಜನೇ ಆದರೆ ಅನಾವಶ್ಯಕವಾಗಿರ್ತಕ್ಕಂಥ ಈ ಮನಪ್ರಸಾದ ಅನ್ನೋದು ಏಕೆ ಬೇಕು ಬೇಕು ಅನ್ನೋ ಪ್ರಶ್ನೆ ಹಾಗೆ ಉಳಿತು ಈ ಆಕ್ಷೇಪಕ್ಕೆ ಉತ್ತರ ಮನಪ್ರಸಾದ ಇಲ್ಲದೆ ಇದ್ದರೆ ಆಗುವ ಅನರ್ಥ ಏನು ಅನ್ನೋದನ್ನು ಮುಂದಿನ ಅರವತ್ತಾರು ಮತ್ತು ಅರವತ್ತು ಏಳನೇ ಶ್ಲೋಕಗಳಲ್ಲಿ ಕೃಷ್ಣ ತಿಳಿಸ್ತಾನೆ ನಾಸ್ತಿ ಬುದ್ಧಿರಯುಕ್ತ ನಚಾಯುಕ್ತ ಸಾವನಾ ನಚಾಭಾವಯತ ಶಾಂತಿರಶಾಂತ ಕುತತ್ಸುಖ್ ಅಯುಕ್ತ ಸಂದರೆ ಮನೋನಿಗ್ರಹ ಇಲ್ಲದೇ ಇದ್ದ ಮನೆಗೆ ಭಾವನಾ ಧ್ಯಾನವು ಸಾಧ್ಯ ಆಗೋದೇ ಇಲ್ಲ ಅಭಾವಯತಃ ಧ್ಯಾನ ಮಾಡದೇ ಇದ್ದವನಿಗೆ ಬುದ್ಧಿಹಿ ಅಪರೋಕ್ಷ ಜ್ಞಾನ ಅನ್ನೋದು ಆಗೋದಿಲ್ಲ ಮುಂದೆ ನಚಾಬುದ್ಧೇಹೇ ಅಂತ ಸೇರಿಸ್ಕೊಂಡು ಅಥವಾ ಅಧ್ಯಹಾರ ಮಾಡಿಕೊಂಡು ಅಪರೋಕ್ಷ ಜ್ಞಾನ ಇಲ್ಲದೆ ಇದ್ದವನಿಗೆ ಶಾಂತಿ ಮೋಕ್ಷ ಅನ್ನೋದು ಸಿಗೋದಿಲ್ಲ ಅಶಾಂತಸ್ಯ ಅಂತಹ ಅಮುಕ್ತನಿಗೆ ಸುಖ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಸುಖ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಅದರಿಂದ ತಾತ್ಪರ್ಯ ಏನು ಅಂದರೆ ಮನಪ್ರಸಾದ ಅನ್ನೋದಿಲ್ಲದೇ ಇದ್ದರೆ ಮನೋನಿಗ್ರಹ ನಿಗ್ರಹ ಅನ್ನೋದಿಲ್ಲ ಅದಿಲ್ಲದೇ ಇದ್ದವನಿಗೆ ಧ್ಯಾನ ಅನ್ನೋದು ಸಾಧ್ಯ ಆಗೋದೇ ಇಲ್ಲ ಧ್ಯಾನ ಇಲ್ಲದೆ ಇದ್ದವನಿಗೆ ಬ್ರಹ್ಮ ಇಲ್ಲ ಹೀಗೆ ಮನಪ್ರಸಾದ ಇಲ್ಲದೆ ಬ್ರಹ್ಮ ಅನ್ನೋದು ಸಾಧ್ಯ ಇಲ್ಲ ಅಸಾಧ್ಯ ಬ್ರಹ್ಮ ಪರೋಕ್ಷ ಇಲ್ಲದೇ ಇದ್ದರೆ ಮೋಕ್ಷ ಇಲ್ಲ ಮೋಕ್ಷ ಇಲ್ಲದೇ ಇದ್ದರೆ ಶಾಶ್ವತ ಅನ್ನೋದು ಹೇಗೆ ಸಿಗೋದಕ್ಕೆ ಸಾಧ್ಯ ಆದ್ದರಿಂದ ಈ ಶ್ಲೋಕದಲ್ಲಿ ಅಪರೋಕ್ಷ ಇಲ್ಲದೆ ಮೋಕ್ಷ ಇಲ್ಲ ಅಂತ ಇಷ್ಟೇ ಹೇಳಿ ಮುಗಿಸ್ಬೋದಾಗಿತ್ತು ಮೋಕ್ಷ ಇಲ್ಲದೆ ಸುಖ ಇಲ್ಲ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿರಲಿಲ್ಲ ಅಥವಾ ಹೇಳುವಂತ ಅವಶ್ಯಕತೆಯೂ ಇರಲಿಲ್ಲ ಅಂತ ಪ್ರಶ್ನೆ ಬಂದ್ರೆ ಹಿಂದಿನ ಶ್ಲೋಕದಲ್ಲಿ ಅಪರೋಕ್ಷ ಜ್ಞಾನಿಗಳಿಗೆ ಸಮಸ್ತ ದುಃಖವೂ ಪರಿಹಾರ ಆಗತ್ತೆ ಅಂತ ಇಷ್ಟೇ ಹೇಳಿದ್ದಾರೆ ಅಷ್ಟೇ ಅಲ್ಲ ಸಂಸಾರಿಗಳಿಗೆ ದುರ್ಲಭವಾಗಿರ್ತಕ್ಕಂಥ ಪರಮ ಸುಖ ಅಥವಾ ಮೋಕ್ಷ ಸುಖವೂ ಇದೆ ಅನ್ನೋದನ್ನು ತಿಳಿಸೋದಕ್ಕಾಗಿ ಈ ಅಂಶವನ್ನು ಇಲ್ಲಿ ತಿಳಿಸ್ತಾರೆ ಇದನ್ನು ಇನ್ನೊಂದು ರೀತಿಯಾಗಿ ತಿಳಿಸ್ತಾರೆ ಶಾಂತಿ ಅಂದರೆ ಮೋಕ್ಷ ಅಲ್ಲ ಮನಸ್ಸು ಭಗವಂತನಲ್ಲಿ ಏಕಾಗ್ರತೆಯನ್ನು ಸಾಧಿಸುವಂತಹ ಅವಸ್ಥೆ ಇದೆಯಲ್ಲ ಅದಕ್ಕೆ ಶಾಂತಿ ಸುಖ ಅಂದರೆ ಮೋಕ್ಷ ಧ್ಯಾನ ಆಗದೇ ಇದ್ದರೆ ಅಥವಾ ಧ್ಯಾನ ಮಾಡದೇ ಇದ್ದರೆ ಮನಸ್ಸು ಭಗವಂತನಲ್ಲಿ ಏಕಾಗ್ರತೆಯನ್ನು ಸಾಧಿಸೋದು ಸಾಧ್ಯವೇ ಇಲ್ಲ ಅದಾಗದೆ ಮೋಕ್ಷ ಸಿಗೋದಿಲ್ಲ ಅಂತ ಅರ್ಥ ಆದ್ದರಿಂದ ಹಿಂದಿನ ಪದ್ಯಗಳಲ್ಲಿ ಇಂದ್ರಿಯ ನಿಗ್ರಹ ಇಲ್ಲದೇ ಇದ್ದವನು ಧ್ಯಾನ ಮಾಡೋದು ಅಸಾಧ್ಯ ಅಂತೆ ತಿಳಿಸ್ತಾರೆ ಆದರೆ ಇಂದ್ರಿಯ ನಿಗ್ರಹ ಇಲ್ಲದೇ ಇದ್ದರೂ ಶ್ರವಣ ಮನನ ಮಾಡಿರ್ತಕ್ಕಂಥವನು ಧ್ಯಾನ ಮಾಡಬಹುದಲ್ವಾ ಅಂತ ಪ್ರಶ್ನೆ ಬಂದರೆ ಈಗ ಮುಂದಿನ ಶ್ಲೋಕದಲ್ಲಿ ಇಂದ್ರಿಯಾಣಿ ಚರತಾಂ ಮನ್ಮನೋ ಅನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾ ವಾಯುರ್ನಾವಾಂಭಸಿ ಅಂತ ತಿಳಿಸ್ತಾರೆ ಕಣ್ಣು ಮೊದಲಾಗಿರ್ತಕ್ಕಂಥ ಇಂದ್ರಿಯಗಳು ಸ್ವೇಚ್ಛೆಯಿಂದ ವಿಷಯ ಪದಾರ್ಥಗಳನ್ನು ಹುಡುಕೊಂಡು ಹೊರಟಾಗ ಅಣು ಅಂದ್ರೆ ಅವುಗಳ ಹಿಂದೆಯೇ ಅಂದ್ರೆ ಇಂದ್ರಿಯಗಳನ್ನು ಅನುಸರಿಸಿ ಅರ್ಥಾತ್ ಮನಸು ವಿಷಯ ಪದಾರ್ಥಗಳ ಕಡೆಗೆ ಹರಿಯುವಂತೆ ವಿಧೀಯತೆ ಭಗವಂತನಿಂದ ಮಾಡಲ್ಪಡತ್ತೆ ಏಕೆಂದರೆ ಇಂದ್ರಿಯ ನೇಮಕ ಪರಮ ಮುಖ್ಯ ಪರಮಾತ್ಮ ಅಮುಖ್ಯ ತತ್ವಾಭಿಮಾನಿ ದೇವತೆಗಳು ಯಾವ ಇಂದ್ರಿಯಗಳು ವಿಷಯ ಪದಾರ್ಥಗಳ ಕಡೆಗೆ ಮನಸ್ಸು ವಿಷಯ ಪದಾರ್ಥಗಳ ಕಡೆಗೆ ಹರಿಯುವಂತೆ ಭಗವಂತ ಪ್ರೇರಣೆಯನ್ನು ಮಾಡ್ತಾನೋ ಯಾಕೆ ಅಂದರೆ ತೇನವಿನ ತೃಣಮಪೇನ ಚಲತಿ ಅಂತಹ ಜೀವನ ಚೇತನನ ಮನಸ್ಸಿನಲ್ಲಿ ಭಗವಂತನ ಬಗ್ಗೆ ಇರ್ತಕ್ಕಂಥ ಅಂದರೆ ಈಗಾಗಲೇ ಇರುವಂತಹ ಅಥವಾ ಮುಂದೆ ಹುಟ್ಟಬಹುದಾದಂತಹ ಪರೋಕ್ಷ ನಿಶ್ಚಯ ಬಾರದೆ ಇದ್ದಂಗೆ ತಡೆಯತ್ತೆ ಹುಟ್ಟಿದ ಪರೋಕ್ಷ ಜ್ಞಾನವನ್ನು ಧ್ಯಾನಕ್ಕೆ ಉಪಯೋಗ ಆಗದಂತೆ ಮಾಡಿ ಅಪರೋಕ್ಷ ಕಾರಣ ಆಗದೇ ಇದ್ದಂಗೆ ಭಗವಂತ ಹೀಗೆ ಮನೋ ನಿಗ್ರಹ ಅಥವಾ ಇಂದ್ರಿಯ ನಿಗ್ರಹ ಇಲ್ಲದೇ ಇದ್ದವನಿಗೆ ಪರೋಕ್ಷ ಜ್ಞಾನ ಬಂದರೂ ಅದು ಧ್ಯಾನಕ್ಕೆ ಉಪಯೋಗ ಆಗೋದಿಲ್ಲ ಧ್ಯಾನ ಇಲ್ಲದೆ ಅಪರೋಕ್ಷ ಜ್ಞಾನ ಪಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ದುಷ್ಟಾಂತವನ್ನು ಕೊಡ್ತಾರೆ ವಾಯುರ್ ನಾವಮಿವಾಂಬಸಿ ನೀರಿನಲ್ಲಿ ಗಾಳಿಯ ಹೊಡೆತಕ್ಕೆ ಸಿಕ್ಕ ದೋಣಿಯಂತೆ ಗಾಳಿಯ ಹೊಡೆತಕ್ಕೆ ಸಿಕ್ಕ ದೋಣಿ ಮನಸ್ಸು ಬಂದು ಕಡೆಗೆ ಹೋಗುತ್ತೆ ಗಾಳಿ ಯಾವ ಕಡೆ ಹೊ ಬೀಸತ್ತೋ ಆ ಕಡೆ ಹೋಗುತ್ತೆ ಆದ್ದರಿಂದ ಯಾರು ತನ್ನ ಇಂದ್ರಿಯಗಳನ್ನು ವಿಷಯಗಳ ಕಡೆಗೆ ಹರಿಯಲು ಬಿಡದೆ ಹಿಡಿತದಲ್ಲಿಯೇ ನಿಗ್ರಹದಲ್ಲಿ ಇಟ್ಕೊಂಡಿರ್ತಾರೋ ಅಂತಹವರಿಗೆ ಅಪರೋಕ್ಷ ಜ್ಞಾನ ಹುಟ್ಟತ್ತೆ ಅನ್ನೋ ವಿಚಾರವನ್ನು ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟೀಕರಣವನ್ನು ಕೊಡುತ್ತಾನೆ ಕೃಷ್ಣ ಅರವತ್ತೆಂಟನೇ ಶ್ಲೋಕದಲ್ಲಿ ತಸ್ಮಧ್ಯ ಮಹಾಬಾಹೋ ನಿಗೃಹೀತ ಸರ್ವಶಃ ಇಂದ್ರಿಯ ಅಣ ಇಂದ್ರಿಯಾರ್ಥ ಪ್ರಜ್ಞಾ ಪ್ರತಿಷ್ಠಿತ ಹಿಂದೆ ಐವತ್ತೈದನೇ ಶ್ಲೋಕದಲ್ಲಿ ಹೇಳಿದಾಗ ಪ್ರಜಾಹಾತಿ ಯಥಾ ಕಾಮಾನ್ ಅಲ್ಲಿಂದ ಪ್ರಾರಂಭ ಮಾಡಿ ಅನೇಕ ಶ್ಲೋಕಗಳಲ್ಲಿ ಜ್ಞಾನಿಗೆ ಹೇಳಿರ್ತಕ್ಕಂಥ ಲಕ್ಷಣವು ಜ್ಞಾನಿಯಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಆಕ್ಷೇಪ ಬಂದರೆ ಜ್ಞಾನ ಅನ್ನೋದು ಮಹಾ ಪ್ರಯತ್ನಪಟ್ಟು ಸಾಧನೆ ಮಾಡಬೇಕಾಗಿರ್ತಕ್ಕಂಥ ಇಂದ್ರಿಯ ನಿಗ್ರಹ ಮಾತ್ರ ಬರುತ್ತೆ ಅನ್ನೋ ಪರಿಹಾರವನ್ನು ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ಮುಂತಾದ ಶ್ಲೋಕಗಳಲ್ಲಿ ತಿಳಿಸಿದ್ರು ಅವುಗಳೆಲ್ಲದರ ಉಪಸಂಹಾರವನ್ನು ಈ ಅರವತ್ತೆಂಟನೇ ಶ್ಲೋಕದಲ್ಲಿ ಕೃಷ್ಣ ಮಾಡ್ತಾನೆ ಮನಪ್ರಸಾದ ಅದರಿಂದ ಚಿತ್ತೈಕಾಗ್ರತೆ ಅದರಿಂದ ಶ್ರವಣ ನಿರಂತರ ಶ್ರವಣದಿಂದ ಮನನ ಮನನದಿಂದ ತತ್ವ ನಿಶ್ಚಯ ಆದಮೇಲೆ ಧ್ಯಾನ ಈ ಕ್ರಮದಿಂದ ಅಪರೋಕ್ಷ ಪ್ರತಿಷ್ಠಿತ ಅಂದರೆ ಸರಿಯಾಗಿ ಹುಟ್ಟತ್ತೆ ಹಾಗಾದರೆ ಏನು ಮನಪ್ರಸಾದ ಅಂತಂದರೆ ಹಿಂದೆ ಸ್ಥಿತಪ್ರಜ್ಞಸ್ಯ ಕಾಪಾಶ ಅಂಥೇಳಿ ಜ್ಞಾನಿಯ ಲಕ್ಷಣದ ಕುರಿತು ಪ್ರಶ್ನೆ ಬಂದಿತ್ತು ಅದಕ್ಕೆ ಉತ್ತರ ರೂಪವಾಗಿ ಪ್ರಜಹಾತಿ ಯದಾ ಕಾಮಾನ್ ಇತ್ಯಾದಿ ನಾಲ್ಕು ಶ್ಲೋಕಗಳಲ್ಲಿ ಜ್ಞಾನಿಯ ಲಕ್ಷಣವನ್ನು ಹೇಳಿದ ಕೃಷ್ಣ ಮುಂದಿನ ಒಂಬತ್ತು ಶ್ಲೋಕಗಳಲ್ಲಿ ಜ್ಞಾನಿಗಳಲ್ಲಿ ಅಂತಹ ಲಕ್ಷಣಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ ಹೀಗೆ ಅನೇಕ ಆಕ್ಷೇಪಗಳನ್ನು ಪೂರ್ವಪಕ್ಷ ಮಾಡಿಕೊಂಡು ಅದನ್ನೆಲ್ಲ ಪರಿಹಾರ ಮಾಡಿದ್ದಾಯಿತು ಈಗ ತಸ್ಮಾದ್ಯಸ್ಯ ಅನ್ನೋ ಹಿಂದಿನ ಶ್ಲೋಕದಲ್ಲಿ ಜ್ಞಾನಿಯ ಲಕ್ಷಣವನ್ನು ಉಪಸಂಹಾರ ಮಾಡ್ತಾರೆ ಯಾನಿಶಾ ಸರ್ವಭೂತಾನಂ ಅಂಥೇಳಿ ಅರವತ್ತೊಂಬತ್ತನೇ ಶ್ಲೋಕದಲ್ಲಿ ಐವತ್ನಾಲ್ಕನೇ ಶ್ಲೋಕದ ಆಕ್ಷೇಪ ಪ್ರಶ್ನೆ ಸ್ಥಿತದೀಹಿ ಕಿಂ ಪ್ರಭಾಶ್ ಪ್ರಭಾಷತೆ ಈ ಶ್ಲೋಕದ ಉತ್ತರಾರ್ಧದಲ್ಲಿ ಅರ್ಜುನ ಕೇಳಿದ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಕೊಡ್ತಾನೆ ಕೃಷ್ಣ ಜ್ಞಾನಿಯು ಬ್ರಹ್ಮದರ್ಶನದ ಪರಮಾನಂದದಲ್ಲಿ ಮುಳುಗಬಲ್ಲವನು ಅಲ್ಪ ಪ್ರಯೋಜನದ ಉದ್ದೇಶದಿಂದ ಮತ್ತೊಬ್ಬರ ಜೊತೆ ಮಾತು ಕತೆ ಸಂಭಾಷಣೆ ಇದನ್ನೆಲ್ಲ ಯಾಕೆ ಮಾಡ್ತಾನೆ ಅಂತ ಅರ್ಜುನ ಕೇಳ್ದ ಈ ಅರ್ಜುನನ ಪ್ರಶ್ನೆ ಅಥವಾ ಆಕ್ಷೇಪ ಅದಕ್ಕೆ ಈ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಉತ್ತರವನ್ನು ತಿಳಿಸ್ತಾನೆ ಯಾ ನಿಶಾ ಸರ್ವಭೂತಾಂ ತಂ ಜಾಗೃರ್ತಿ ಸಂಯಮೀ ಎಸ್ಎಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹೇ ಜೀವರಾಶಿಗೆ ರಾತ್ರಿಯಂತೆ ಇದೆಯೋ ಅಂತಹ ಭಗವಂತನ ಸ್ವರೂಪವೇ ನಿಶಾ ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾರೆ ಅದರ ಅರ್ಥ ಏನು ಅಂದರೆ ಭಗವತ್ ಸ್ವರೂಪವು ಅಜ್ಞಾನಿಗಳ ಪಾಲಿಗೆ ರಾತ್ರಿಯಂತೆ ನಿಶಾ ಅಂದರೆ ರಾತ್ರಿ ಅಂತ ಅದರಂತೆ ಇದೆ ಯಾಕೆಂದರೆ ರಾತ್ರಿಯಲ್ಲಿ ಮಲಗಿದವನಂತೆ ಅಜ್ಞಾನಿಗಳು ಭಗವಂತನ ಸ್ವರೂಪದ ಬಗ್ಗೆ ಏನನ್ನು ತಿಳ್ಕೊಳ್ಳೋದೇ ವ್ಯವಹರಿಸ್ತಾ ಇರ್ತಾರೆ ಅಂತ ತಾತ್ಪರ್ಯ ಇಂತಹ ಭಗವತ್ ಸ್ವರೂಪ ಅನ್ನೋ ಅಜ್ಞಾನಿಗಳ ಪಾಲಿಗೆ ರಾತ್ರಿ ಅಂತ ಏನಿದ್ದೀರ ಅಲ್ಲಿ ಸಂಯಮಿ ಇಂದ್ರಿಯ ನಿಗ್ರಹವುಳ್ಳ ಅಥವಾ ಇಂದ್ರಿಯ ನಿಗ್ರಹವನ್ನು ಸಾಧಿಸ್ತಿರ್ತಕ್ಕಂಥ ಜ್ಞಾನಿ ಎಚ್ಚರದಿಂದ ಇರ್ತಾನೆ ಜಾಗೃತಿ ಜಾಗೃತನಾಗಿ ಇರ್ತಾನೆ ಅಂದ್ರದ ಅರ್ಥ ಜ್ಞಾನಿಯು ಭಗವಂತನ ಸ್ವರೂಪವನ್ನು ಕಣ್ಣೆದುರಿಗೆ ಸ್ಪಷ್ಟವಾಗಿ ನೋಡ್ತಾನೆ ಎಲ್ಲ ಅಜ್ಞಾನಿಗಳ ರಾತ್ರಿಯಲ್ಲಿ ಜ್ಞಾನಿ ಎಚ್ಚರವಾಗಿರ್ತಾನೆ ಎಲ್ಲ ಅಜ್ಞಾನಿಗಳು ಎಚ್ಚರದಿಂದ ಇರಬೇಕಾದ್ರೆ ಜ್ಞಾನಿ ರಾತ್ರಿಯಂತೆ ನಿದ್ರಿಸ್ತಾನೆ ಅಂತ ಅರ್ಥ ಅಂದರೆ ಅಜ್ಞಾನಿಗಳಿಗೆ ಕತ್ತಲಿನಂತೆ ಇರುವ ಪರಮಾತ್ಮನ ಸ್ವರೂಪದ ಬಗ್ಗೆ ಜ್ಞಾನಿಗಳು ಸದಾ ಜಾಗೃತರಾಗಿ ಎಚ್ಚೆತ್ತಿರ್ತಾರೆ ಅಜ್ಞಾನಿಗಳೆಲ್ಲರೂ ಎಚ್ಚರದಿಂದ ಇರುವಂತಹ ಭೋಗ್ಯ ವಸ್ತುಗಳು ಮನನಶೀಲನಾಗಿರ್ತಕ್ಕಂಥ ಅಪರೋಕ್ಷ ಜ್ಞಾನಿಗೆ ಕತ್ತಲಿನಂತೆ ನಿಶೆಯಂತೆ ಇರುತ್ತೆ ಯಾವ ಭೋಗ್ಯ ಪದಾರ್ಥಗಳು ಅನ್ನ ಹಗಲಿನ ಕಾಲದಲ್ಲಿ ಎಲ್ಲ ಅಜ್ಞಾನಿಗಳು ಎಚ್ಚರವಾಗಿ ಇರ್ತಾರೋ ಅರ್ಥಾತ್ ಗಂಧ ರಸ ರೂಪ ಸ್ಪರ್ಶ ಶಬ್ದ ಮೊದಲಾಗಿರ್ತಕ್ಕಂಥ ವಿಷಯ ಪದಾರ್ಥಗಳನ್ನು ಅತ್ಯಂತ ಆಸಕ್ತಿಯಿಂದ ಅನುಭವಿಸ್ತಾನೇ ಇರ್ತಾರೋ ಅದು ಮುನೇಹೇ ಅಂದರೆ ಶಾಸ್ತ್ರಾರ್ಥ ಮನನ ಮಾಡಿರ್ತಕ್ಕಂಥ ಆ ಕಾರಣದಿಂದಲೇ ಪಶ್ಯತಃ ಅಪರೋಕ್ಷ ಜ್ಞಾನವನ್ನು ಪಡೆದವನಿಗೆ ನಿಶಾ ರಾತ್ರಿಯಂತೆ ಅವನು ಆ ವಿಷಯ ಪದಾರ್ಥಗಳ ಬಗ್ಗೆ ಏನನ್ನೂ ತಿಳ್ಕೊಳ್ಳೋ ತಿಳ್ಕೊಳ್ಳೋದಿಲ್ಲ ಅಂದರೆ ರಾತ್ರಿ ಕಾಲದಲ್ಲಿರುವಂಗೆ ಇರ್ತಾನವನು ಸುಷುಪ್ತಿ ಅವಸ್ಥೆಯಲ್ಲಿ ಇದ್ದಂತೆ ಈಗ ಇನ್ನೊಂದು ಸಮಸ್ಯೆ ಏನು ಅಂದರೆ ಜ್ಞಾನಿಗೆ ಪ್ರಾಪಂಚಿಕ ಪರಿಜ್ಞಾನನೇ ಇಲ್ಲ ಅಂತಾದರೆ ಮತ್ತೊಬ್ಬರ ಜೊತೆಗೆ ಸಂಭಾಷಣೆ ಅಥವಾ ಮಾತುಕತೆ ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋಕ್ಕೆ ಭಿಕ್ಷಾಟನೆ ಇವುಗಳಲ್ಲಿ ಅವನಿಗೆ ಪ್ರವೃತ್ತಿ ಅನ್ನೋದು ಹೇಗೆ ಬರುತ್ತೆ ಅಂತ ಪ್ರಶ್ನೆ ಅದಕ್ಕೆ ಉತ್ತರ ಹೇಳ್ತಾರೆ ಪ್ರಾರಬ್ಧ ಕರ್ಮದಿಂದಾಗಿ ಜ್ಞಾನಿಗೆ ಭಗವಂತನ ಸ್ವರೂಪವು ಸ್ವಲ್ಪ ತಿರೋಹಿತ ಆದಾಗ ಅವನು ಅಲ್ಲಿವರೆಗೆ ಇರ್ತಕ್ಕಂಥ ಸಂಸ್ಕಾರ ಬಲದಿಂದ ಪ್ರಪಂಚದ ಬಗ್ಗೆ ಅಲ್ಪ ಸ್ವಲ್ಪ ಅಭಿಮಾನವನ್ನು ಹೊಂದಿ ವರ್ತನೆಯನ್ನು ಮಾಡ್ತಾನೆ ದೃಷ್ಟಾಂತ ಹೇಗೆ ಅಂದರೆ ಮಾದಕ ಸೇವನೆ ಮಾಡಿದವನು ಹೇಗೆ ವರ್ತನೆ ಮಾಡ್ತಾನೋ ಹಾಗೆ ಅಂತ ಇದನ್ನೂ ಕೂಡ ಪ್ರಾಪಂಚಿಕ ವ್ಯವಹಾರಗಳನ್ನು ಇವನು ನಡೆಸ್ತಾನೆ ಇದು ಈ ಶ್ಲೋಕದ ಅಭಿಪ್ರಾಯ ಅಲ್ಲಿ ಒಟ್ಟು ತಾತ್ಪರ್ಯ ಏನು ಅಂದರೆ ಸದಾ ಭಗವನ್ಮುಖವಾಗಿದ್ದು ಪ್ರಾಪಂಚಿಕ ವಿಷಯಗಳಲ್ಲಿ ಅನಾಸಕ್ತಿಯಾಗಿರೋದೇ ಜ್ಞಾನಿಗಳ ಜ್ಞಾನಿಗಳ ಲಕ್ಷಣ ಅಂತ ತಿಳಿಸ್ತಾರೆ ಇದು ದೇವತೆಗಳನ್ನು ಬಿಟ್ಟು ಉಳಿದ ಜ್ಞಾನಿಗಳ ಲಕ್ಷಣ ಇತರ ಜ್ಞಾನಿಗಳಂತೆ ದೇವತೆಗಳು ಬ್ರಹ್ಮ ಮುಳುಗಿದ್ದು ಪ್ರಪಂಚದ ಪರಿಜ್ಞಾನವನ್ನೇ ಕಳ್ಕೊಂಬಿಟ್ರೆ ಲೋಕದ ಎಲ್ಲ ಕ್ರಿಯೆಗಳು ಕೂಡ ಸ್ತಬ್ಧವಾಗಬೇಕು ಸ್ಥಗಿತವೇ ಆಗಬೇಕಾಗತ್ತೆ ಯಾಕೆ ಅಂದರೆ ಪ್ರಪಂಚದ ಎಲ್ಲ ಕ್ರಿಯೆಗಳಿಗೂ ಕಾರಣರು ಯಾರು ತತ್ವಾಭಿಮಾನಿ ದೇವತೆಗಳು ಅವರಿಗೆ ಪ್ರಪಂಚದ ಅರಿವು ಅಥವಾ ಜ್ಞಾನ ಇಲ್ಲದೆ ಹೋದರೆ ಪ್ರಪಂಚ ನಡೆಯೋದಕ್ಕೆ ಹೇಗೆ ಸಾಧ್ಯ ಆದ್ದರಿಂದ ದೇವತೆಗಳಿಗೆ ಪ್ರಾಪಂಚಿಕ ಜ್ಞಾನದ ಅರಿವು ಸದಾಕಾಲ ಇದ್ದೇ ಇರತ್ತೆ ಅವರಿಗೆ ತಿರೋಧಾನ ಆಗೋದಿಲ್ಲ ಇಲ್ಲಿ ಗೀತೆಯಲ್ಲಿ ಪಶ್ಯತ ಮುನೇಹೆ ಅಂತ ಶಬ್ದವನ್ನು ಹೇಳ್ತಾರೆ ಆ ಕ್ರಮ ಹೇಗಿದೆ ಅಂದರೆ ಮೊದಲು ಪಶ್ಯತ ಅನ್ನೋ ಶಬ್ದ ನಂತರ ಮುನೇಹೇ ಅನ್ನೋ ಶಬ್ದ ಆದರೆ ಮುನಿ ಶಬ್ದದ ಅರ್ಥ ಏನು ಮನನಶೀಲತ್ವಾ ಮುನಿ ಇದು ಮೊದಲು ಪಶ್ಯತಃ ಇದರ ಅರ್ಥ ಅಪರೋಕ್ಷ ಜ್ಞಾನ ಇದು ನಂತರ ಆಮೇಲೆ ಬರುತ್ತೆ ಈ ರೀತಿ ಆಕ್ಷೇಪ ಮಾಡಿದ್ರೆ ಇಲ್ಲಿ ಶಬ್ದದ ಕ್ರಮ ಯಾವ ರೀತಿಯಲ್ಲಿ ಪ್ರಯೋಗ ಮಾಡಲ್ಪಟ್ಟಿದೆ ಅನ್ನೋದು ಗೌಣ ಶಬ್ದದ ಅರ್ಥಕ್ರಮ ಏನಿದೆಯಲ್ಲ ಅದು ಪ್ರಧಾನವಾಗಿ ಪರಿಗಣನೆ ಮಾಡಬೇಕಾಗಿರುವಂಥದ್ದು ಆದ್ದರಿಂದ ಇಲ್ಲಿ ಕ್ರಮ ವ್ಯತ್ಯಾಸ ಮಾಡಿಕೊಂಡು ಮನನ ಮಾಡಿ ಅಪರೋಕ್ಷ ಜ್ಞಾನ ಪಡೆದವನಿಗೆ ಅಂತ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಇದರಿಂದ ಆ ಎರಡು ಶಬ್ದಗಳಿಗೆ ಕಾರ್ಯಕಾರಣ ಸಂಬಂಧ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಮನನ ಇದು ಕಾರಣ ಅಪರೋಕ್ಷ ಜ್ಞಾನ ಅನ್ನೋದು ಕಾರ್ಯ ಇದುವರೆಗೆ ಎಲ್ಲೂ ಮನನವು ಅಪರೋಕ್ಷಕ್ಕೆ ಕಾರಣ ಅಂತ ಸ್ಪಷ್ಟವಾಗಿ ಹೇಳಲಿಲ್ಲ ಆದ್ದರಿಂದ ಈ ವಿಷಯವನ್ನು ಪ್ರಾಸಂಗಿಕವಾಗಿ ಸಂದರ್ಭಕ್ಕೆ ಅನುಸಾರವಾಗಿ ಹೇಳಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು ಇನ್ನು ಸ್ಥಿತಪ್ರಜ್ಞಾನ ಲೋಕವ್ಯವಹಾರ ಯಾವ ರೀತಿಯಾಗಿ ಇರತ್ತೆ ಅಂದರೆ ಅಪರೋಕ್ಷ ಜ್ಞಾನಿಗಳಿಗೂ ಮತ್ತು ಉಳಿದವರಿಗೂ ಇರತಕ್ಕಂಥ ಅಂತರವನ್ನ ಒಂದು ಶ್ಲೋಕದಿಂದ ತಿಳಿಸ್ತಾನೆ ಶ್ರೀಕೃಷ್ಣ ಪರಮಾತ್ಮ ಅರವತ್ತೊಂಬತ್ತನೇ ಶ್ಲೋಕದಲ್ಲಿ ಯಾ ನಿಶಾ ಸರ್ವಭೂತ ಸಾಮಾನ್ಯ ಜನರಿಗೆ ಎಲ್ಲಿ ಕತ್ತಲೆಯೋ ಅಲ್ಲಿ ಜ್ಞಾನಿಗಳಿಗೆ ಹಗಲು ಜ್ಞಾನಿಗಳಿಗೆ ಹಗಲಾಗಿದ್ದೋ ಸಾಮಾನ್ಯರಿಗೆ ಕತ್ತಲು ನಮಗೆ ಪ್ರಪಂಚದ ವಿಷಯಗಳಲ್ಲಿ ಅತ್ಯಂತ ಆಸಕ್ತಿ ಇರೋದರಿಂದ ನಾವು ಯಾವಾಗಲೂ ಅದರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇರ್ತೀವಿ ಹೀಗೆ ನಾವು ಯಾವ ಜಗತ್ತಿನ ಅಥವಾ ವಿಷಯ ಪದಾರ್ಥಗಳ ಬಗ್ಗೆ ಎಚ್ಚರದಿಂದ ಇರ್ತೇವೋ ಮನಸ್ಸನ್ನು ಅದರಲ್ಲೇ ಇಟ್ಟಿರ್ತೀವೋ ಸ್ಥಿತಪ್ರಜ್ಞೆನಾಗಿರ್ತಕ್ಕಂಥವೂ ಆ ಪ್ರಾಪಂಚಿಕ ಪದಾರ್ಥ ಅಥವಾ ಜಗತ್ತಿನ ಕಡೆಗೆ ಗಮನವನ್ನೇ ಕೊಡೋದಿಲ್ಲ ವಿಷಯ ಪದಾರ್ಥಗಳ ಕಡೆಗೆ ಅವನಿಗೆ ಕಿಂಚಿತ್ತೂ ಆಕರ್ಷಣೆ ಅನ್ನೋದು ಇರೋದೇ ಇಲ್ಲ ಅವರಿಗೆ ಆಕ ಆಕರ್ಷಣೆ ಇರೋದು ಕೇವಲ ಪರಮಾತ್ಮನ ಕಡೆಗೆ ಮಾತ್ರ ಅಂತಹ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನನ್ನ ತುಂಬಿದ ಹೃದಯದಿಂದ ಧ್ಯಾನ ಮಾಡ್ತಾನೆ ಇತರ ಭೋಗ ಪದಾರ್ಥಗಳ ಬಗ್ಗೆ ಪರಿವೆಯೇ ಇರೋದಿಲ್ಲ ಜ್ಞಾನಿಗಳು ಯಾವ ಪರಮಾತ್ಮನ ಕಡೆಗೆ ಸದಾಕಾಲ ಜಾಗೃತರಾಗಿರ್ತಾರೋ ಆ ಪರಮಾತ್ಮನ ಕಡೆಗೆ ನಮಗೆ ಗಮನವೇ ಇರೋದಿಲ್ಲ ನಮಗೂ ಅಜ್ಞಾನಿಗಳಿಗೂ ತದ್ವಿರುದ್ಧ ಆ ಪರಬ್ರಹ್ಮನನ್ನು ಚಿಂತನ ಮಾಡಬೇಕು ಧ್ಯಾನ ಮಾಡಬೇಕು ಅಂತ ಕುಳಿತರೂ ಮನಸ್ಸು ಮಾತ್ರ ಬೇರೆ ಪದಾರ್ಥಗಳ ಕಡೆಗೆ ನಮಗೆ ಅರಿವಿಲ್ಲದಂತೆ ಸುತ್ತ ಆಡ್ತಾ ಇರುತ್ತೆ ಒಂದೇ ಮಾತಲ್ಲಿ ಹೇಳೋದಾದರೆ ಸ್ಥಿತಪ್ರಜ್ಞೆಯನ್ನು ಪರಮಾತ್ಮನಲ್ಲಿ ಭಕ್ತಿಯನ್ನು ಪ್ರಾಪಂಚಿಕ ವಿಷಯಗಳಲ್ಲಿ ವೈರಾಗ್ಯವನ್ನು ಅಳವಡಿಸ್ಕೊಂಡಿರ್ತಾನೆ ನಾವು ಅದಕ್ಕೆ ವ್ಯತಿರಿಕ್ತವಾಗಿ ಪರಮಾತ್ಮನಲ್ಲಿ ವೈರಾಗ್ಯವನ್ನು ಪ್ರಾಪಂಚಿಕ ವಿಚಾರಗಳಲ್ಲಿ ಆಸಕ್ತಿಯನ್ನು ಅತಿಯಾಗಿ ಹೊಂದಿರ್ತೀವಿ ನಮಗೂ ಜ್ಞಾನಿಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಅಂದರೆ ಇದೆ ವಿಷಯಗಳ ಕಡೆ ಹಾತೊರಿಯುವಂತಹ ಅಜ್ಞಾನಿಗಳಿಗೆ ಭಗವಂತನ ಸ್ವರೂಪವು ರಾತ್ರಿಯಂತೆ ಅಗೋಚರವಾಗಿಯೇ ಉಳಿಯತ್ತೆ ವಿಷಯ ಸುಖವೇ ತಮ್ಮ ಜೀವನದ ಪರಮಗುರಿ ಭಾವಿಸಿ ಜನಸಾಮಾನ್ಯರಿಗೆ ಭಗವಂತನ ಸುಳಿವು ಸಿಗೋದಿಲ್ಲ ಯಾಕಂದರೆ ಇದೇ ರೀತಿಯಾಗಿ ಅವ್ರ ಚಿಂತನೆ ಇರುತ್ತೆ ಆದರೆ ಅಂತಹ ಸ್ಥಿತಪ್ರಜ್ಞನೆಗೆ ಮಾತ್ರ ಅಂತಹ ಭಗವತ್ ಸ್ವರೂಪ ಹಗಲಿನಂತೆ ನಿಚ್ಚಳವಾಗಿ ಗೋಚರಿಸುತ್ತೆ ವಿಷಯ ಸುಖ ಪ್ರ ಈ ಪ್ರಪಂಚವು ಮಾತ್ರ ಜ್ಞಾನಿಗೆ ಅನಪೇಕ್ಷಿತವಾಗಿರೋದ್ರಿಂದ ಅದು ರಾತ್ರಿಯಂತೆ ಅಗೋಚರ ಆಗಿರುತ್ತೆ ಹೀಗೆ ಇತರರಿಗೆ ತಿಳಿಯದೇ ಇರತಕ್ಕಂಥ ಭಗವತ್ ತತ್ವವನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದ್ರಲ್ಲೇ ಜ್ಞಾನಿಯ ಹಿರಿಮೆ ಅನ್ನೋದು ಅಡಗಿದೆ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನಿಸುವಂತಹ ಜಿಜ್ಞಾಸುವಿಗೆ ಭಗವನ್ ಪ್ರಾಮಾಣಿಕತೆ ಭೂತದಯ ನಿಸ್ವಾರ್ಥತೆ ಮೊದಲಾಗಿರ್ತಕ್ಕಂಥ ಎಲ್ಲ ಗುಣಗಳು ಕೂಡ ಸಹಜವಾಗಿ ಅವನಲ್ಲಿ ಮೇಳೆಸಿರುತ್ತೆ ಅವನಿಗೆ ವಿಷಯ ಲಾಲಸೆ ಅಥವಾ ಅಭಿಲಾಷೆ ಇಲ್ಲದೆ ಇರುವುದರಿಂದ ಅವುಗಳಿಗೆ ಅವಕಾಶವಾಗುವಂಥ ಅಪ್ರಾಮಾಣಿಕತೆ ಸ್ವಾರ್ಥ ಪರದ್ರೋಹ ಆತ್ಮವಂಚನೆ ಮೊದಲಾಗಿರ್ತಕ್ಕಂಥ ದೋಷಗಳು ಅವನಲ್ಲಿ ಯಾವ ಕಾಲಕ್ಕೂ ಇರೋದೇ ಇಲ್ಲ ಅದೇ ಇದಕ್ಕೆ ತದ್ವಿರುದ್ಧವಾಗಿ ಅಜ್ಞಾನಿಗಳಿಗೆ ವಿಷಯ ಲೋಲುಪತೆ ಆತ್ಮವಂಚನೆ ದ್ರೋಹ ಬುದ್ಧಿ ಮೊದಲಾಗಿರ್ತಕ್ಕಂಥ ದೋಷಗಳು ಸಹಜವಾಗಿದ್ದು ಭಗವನಿಷ್ಠೇ ಮೊದಲಾಗಿರ್ತಕ್ಕಂಥ ಗುಣಗಳು ಎಂದೂ ಅವರಿಗೆ ಸಾಧ್ಯ ಆಗೋದೇ ಇಲ್ಲ ಅನ್ನೋ ಅರ್ಥವನ್ನು ಇಲ್ಲಿ ತಿಳಿಸ್ತಾರೆ ಭಗವಂತನಲ್ಲಿ ತನ್ಮಯ ಬರ್ತ ಬರ್ತಾ ಸ್ಥಿತಪ್ರಜ್ಞನು ಈ ಲೋಕದಲ್ಲಿರುವಾಗ ಜೀವನ ನಿರ್ವಹಣೆಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟೇ ಮ ಮಾತ್ರ ಸುಖ ಭೋಗಗಳನ್ನು ಸುಖಗಳನ್ನು ಅನುಭವಿಸೋ ಕಾಲಕ್ಕೂ ಅವುಗಳ ಬಗ್ಗೆ ಅತಿಯಾಗಿರ್ತಕ್ಕಂಥ ಪ್ರೇಮವನ್ನು ಹೊಂದೋದಿಲ್ಲ ಅಥವಾ ತನ್ನಿಮಿತ್ತವಾಗಿರ್ತಕ್ಕಂಥ ದುಃಖಗಳಾಗಲೇ ಅವನಿಗೆ ಆಗೋದೇ ಇಲ್ಲ ಹಾಗಾದ್ರೆ ಹೇಗಿರ್ತಾನೆ ಸ್ಥಿತ ಪ್ರಜ್ಞೆ ಅಂದರೆ ಸಮುದ್ರದಂತೆ ಇರ್ತಾನೆ ಸಮುದ್ರ ಸದಾ ನೀರಿನಿಂದ ತುಂಬಿರುವಂತೆ ಅವನಲ್ಲಿ ಸುಖದ ಸಮೃದ್ಧಿ ತುಂಬಿರುತ್ತೆ ಬಾಹ್ಯ ಪ್ರಪಂಚದ ಅರಿವು ಇಲ್ಲದೆಯೂ ಜ್ಞಾನಿ ಮದ ಇರ್ತಾನೆ ಬಾಹ್ಯ ಪ್ರಜ್ಞೆ ಇಲ್ಲದೆ ಗಮನಾದಿ ವ್ಯವಹಾರಗಳನ್ನು ನಡೆಸಬಹುದು ಆದರೆ ಅಂತಹ ಜ್ಞಾನಿಗಳು ಉಣ್ಣೋದು ತಿನ್ನೋದು ಮೊದಲಾಗಿರ್ತಕ್ಕಂಥ ಭೋಗ್ಯ ಪದಾರ್ಥಗಳನ್ನು ಸೇವಿಸೋದು ಕಂಡು ಬರುತ್ತೆ ಇದು ಆಯಾ ಪದಾರ್ಥಗಳು ಸರಿಯಾದ ಪರಿಜ್ಞಾನ ಇಲ್ಲದೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಇಂತಹ ಪದಾರ್ಥಗಳನ್ನು ಸೇವಿಸಿದ್ರೆ ಹೀಗಾಗತ್ತೆ ಇಲ್ಲದೇ ಇದ್ದರೆ ಇಲ್ಲ ಅನ್ನುವ ಪ್ರಜ್ಞೆ ಈ ಹ ಈ ಆಹಾರ ಇದು ಸಾತ್ವಿಕ ಇದು ರಾಜಸ ಇದು ತಾಮಸ ಇತ್ಯಾದಿ ಕೂಡ ಅಗತ್ಯ ಆಗಿದೆ ಅಪರೋಕ್ಷದ ಪರಮಾನಂದದಲ್ಲಿ ಭಗ್ನಾಗಿರ್ತಕ್ಕಂಥ ಜ್ಞಾನಿಗೆ ಬಾಹ್ಯ ವಿಷಯದ ಜ್ಞಾನವನ್ನು ಹೇಳಬೇಕಾಗತ್ತೆ ಆದ್ದರಿಂದ ಈ ಆಕ್ಷೇಪದ ಪರಿಹಾರಕ್ಕಾಗಿ ಜ್ಞಾನಿಯ ವಿಷಯ ಅನುಭವ ಕ್ರಮವನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾರೆ ಭೋಗಗಳನ್ನು ಅನುಭವಿಸುವ ಕಾಲದಲ್ಲೂ ಅವುಗಳ ಬಗ್ಗೆ ಆಕರ್ಷಣೆಯನ್ನು ತೊರೆದವನು ಮುಕ್ತನಾಗ್ತಾನೆ ಮುಕ್ತಿಯನ್ನು ಹೊಂದುತ್ತಾನೆ ಎಂತ ಈ ರೀತಿಯಾಗಿ ಆದ್ದರಿಂದ ಜ್ಞಾನಿಯಾದೋನು ವಿಷಯ ಭೋಗ ಪದಾರ್ಥಗಳನ್ನು ಜೀವನಕ್ಕೆ ಎಷ್ಟು ಅಗತ್ಯ ಇದೆಯೋ ಅಷ್ಟೇ ಉಪಯೋಗ ಮಾಡ್ತಾನೆ ಅವುಗಳಲ್ಲಿ ಅತಿಯಾದ ಆಕರ್ಷಣೆಯನ್ನು ಹೊಂದೋದಿಲ್ಲ ಅಂತ ಈ ರೀತಿಯಾಗಿ ತಿಳ್ಕೋಬೇಕು ಶ್ರೀ ಕೃಷ್ಣಾರ್ಪಣ